ಓ ಶ್ರೀ ಗುರುಬ್ಜೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದ ವಿದ್ಯೇಶ್ವರ ಸಮಿತಿಯನ್ನು ನೋಡ್ತಾ ಇದ್ದೆವು ಅದರಲ್ಲಿ ಇಪ್ಪತ್ತನೇ ಅಧ್ಯಾಯವನ್ನು ಆರಂಭಿಸಿದ್ದೆವು ಅದರಲ್ಲಿ ಸೂತ್ರೋಕ್ತವಾಗಿ ಸ್ನಾನ ಮುಂತಾದ ವಿಧಿಗಳನ್ನು ಆಚರಿಸಬೇಕು ಅಂಥೇಳಿ ಬಂತು ಪಾರ್ಥಿವಲಿಂಗ ಪೂಜೆ ಮಾಡೋದಕ್ಕೆ ಮೊದಲು ಹಾಗಾದರೆ ಸೂತ್ರೋಕ್ತ ಅಂದರೆ ಹೇಗೆ ಸೂತ್ರ ಅಂದರೆ ಏನು ಎಂಬ ವಿಚಾರಿಸ್ತಾ ಇದ್ದೆವು ಸೂತ್ರ ಸೂತ್ರಗಳು ಅಂಥೇಳಿ ಈಗಾಗಲೇ ನಾವು ಸೂತ್ರದ ಅರ್ಥವನ್ನು ನೋಡಿದ್ದೇವೆ ನಾನಾ ವಿಧವಾದದ್ದು ಸೂತ್ರ ಅಂದರೆ ಸಂಕ್ಷಿಪ್ತವಾದ ರೂಪದ್ದು ಇನ್ನೊಂದು ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥದ್ದು ಇನ್ನೊಂದು ಅಂದರೆ ಧರ್ಮಸೂಕ್ಷ್ಮಗಳನ್ನು ಪರಿಹರಿಸುವಂತಹದ್ದು ಇನ್ನು ಅದೊಂದು ದಾರಿ ಸೂತ್ರ ಅಂತೇಳಿದರೆ ಸಾಧನಾ ಪಥಕ್ಕೆ ಸಾಧನ ಮಾರ್ಗ ಅದು ಅಂಥೇಳಿ ಹಾಗೆ ಹಗ್ಗ ಹಗ್ಗದಲ್ಲಿ ಪೂಣಿಸಿದ ಹಾಗೆ ಯಾವುದು ಸಣ್ಣ ಸಣ್ಣ ಹೂವುಗಳನ್ನು ಒಂದು ಹಗ್ಗದಲ್ಲಿ ಅಥವಾ ಮಣಿಗಳನ್ನು ಒಂದು ದಾರದಲ್ಲಿ ಪೂರ್ಣಿಸಿದಾಗ ಹೇಗೆ ಚಲ್ಲಪಲ್ಲಿ ಆಗಿರುವಂಥದ್ದು ಒಂದು ಏಕಸೂತ್ರವಾಗಿ ಬಿಡ್ತದೆ ಹಾಗಾಗಿ ಅದೊಂದು ಸೇರಿಸುವಂಥದ್ದು ಅಂದರೆ ಒಂದು ಋಷಿ ಪರಂಪರೆ ಒಂದು ಜ್ಞಾನ ಪರಂಪರೆಯನ್ನು ಪೂರ್ಣಿಸುವಂಥದ್ದು ಅದರ ಇನ್ನೊಂದು ಜ್ಞಾನ ಋಷಿಗಳ ಶಿಷ್ಯವರ ಪರ ಪರಂಪರೆ ಇನ್ನೊಂದು ಅದೊಂದು ಸೂತ್ರ ಆಗ್ತದೆ ಸೂತ್ರ ಆಗ್ತದೆ ಹಾಗೆ ಒಂದು ಸಮೂಹವನ್ನು ಸೂಚಿಸ್ತದೆ ಹೀಗೆ ನಾನಾ ಅರ್ಥಗಳು ನಾವು ಕಾಣ್ತೇವೆ ಹಾಗೆ ಸೂತ್ರ ಅಂದರೆ ನಮ್ಮನ್ನು ಮುನ್ನಡೆಸುವಂಥದ್ದೊಂದು ಕೂಡ ಸೂ ಅಂದರೆ ಪ್ರೇರಣೆ ಅಥವಾ ಪ್ರಸವ ಅಂಥೇಳಿ ಕೂಡ ಇದೆ ಅಂದರೆ ಹಿಂದಿನಿಂದ ಬಂದಂತಹ ವಂಶಪಾರಂಪರ್ಯವಾದಂಥದ್ದು ಅಂಥೇಳಿ ತಿಳಿಯಬೋದು ಪ್ರಸವ ಅಂದರೆ ಕುಲ ಆ ಕುಲದಲ್ಲಿ ಬಂದಂಥವ್ರು ಅಂತೇಳಿ ಒಂದೊಂದು ಸೂತ್ರಗಳು ಉದಾಹರಣೆ ಓದಾಯನ ಸೂತ್ರ ಆಶ್ರಯನ ಸೂತ್ರ ಹ್ಞೂ ಸೂತ್ರ ಬೇರೆ ಬೇರೆ ಸಾಂಖ್ಯಾಯನ ಸೂತ್ರ ಬೇರೆ ಬೇರೆ ಬರ್ತದೆ ಹೀಗೆ ಅದು ಆ ಸೂತ್ರ ಸೂತ್ರ ಅಂದರೆ ರಕ್ಷಣೆ ಆ ಕುಲದ ಪರಂಪರೆಯನ್ನು ರಕ್ಷಣೆ ಮಾಡುವಂಥವುಗಳು ಈ ಸೂತ್ರಗಳು ಆ ಕುಲದ ಪರಂಪರೆಗಳನ್ನು ಸಂಪ್ರದಾಯಗಳನ್ನು ಶಿಷ್ಟಾಚಾರಗಳನ್ನು ಸೂತ್ರ ಅಂಥೇಳಿ ಸೂತ್ರ ಅಂತೇಳಿದರೆ ಸಾರಥ್ಯ ಮುನ್ನಡೆಸೋ ಡ್ರೈವರು ಹಾಗೇ ಸೂತಂ ರಾತಿ ದದಾತಿ ಇತಿ ಸೂತ್ರಂ ಹಾಗೂ ಮಾಡಬಹುದು ಅಂದರೆ ಒಬ್ಬ ಸಾರಥಿಯನ್ನು ಒಬ್ಬ ನಮ್ಮನ್ನು ಮುಂದೆ ಕೊಂಡೊಯ್ಯುವವನನ್ನು ದದಾತಿ ಕೊಡುತ್ತದೆ ಅಂದರೆ ನಮಗೊಂದು ಗುರಿಯನ್ನು ಕೊಡುತ್ತದೆ ಗುರುವನ್ನು ಕೊಡುತ್ತದೆ ಉದಾಹರಣೆಗೆ ಯಾವುದೊಂದು ಸೂತ್ರ ಇದೆ ಆ ಸೂತ್ರದ ಋಷಿಗಳು ಯಾರಿದ್ದಾರೆ ಅವರು ಹೇಳಿದಂತಹ ಮಾರ್ಗ ಅದೊಂದು ದಾರಿ ನಮಗೆ ಒಂದು ಗುರಿ ಒಂದು ಗುರು ಒಬ್ರು ಅಂತೇಳಿ ಸಿಗ್ತಾರೆ ಆ ಒಂದು ದಾರಿಯಲ್ಲಿ ನಾವು ಮುಂದೆ ಹೋಗಬಹುದು ಇಲ್ಲದರೆ ದಾರಿಗಳು ಅನೇಕ ಇರ್ತದೆ ಗೊಂದಲ ಆಗುವುದಕ್ಕೆ ಬೇಕಾಗಿ ಗೊಂದಲ ನಿವಾರಣೆ ಆಗಿ ಆಗುವುದಕ್ಕೆ ಒಂದೊಂದು ಪರಂಪರೆಯವರು ಒಂದೊಂದು ದಾರಿಯನ್ನು ಹೇಳ್ಕೊಂಡು ಅದನ್ನು ಉಳಿಸ್ಕೊಂಡು ಆ ಕುಲದ ಪರಂಪರೆ ಶಿಷ್ಟಾಚಾರ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಮುಂದೆ ಹೋಗ್ತಾರೆ ಹೋಗುವಂಥ ದಾರಿ ಬೇರೆ ಬೇರೆ ಹೋಗುವಂಥ ಸೇರ್ತಕ್ಕಂಥ ಗುರಿ ಒಂದೇ ಇರ್ತದೆ ಪರಮಾತ್ಮ ಹೀಗೆ ಅದರಲ್ಲಿ ಸೂತ್ರಗಳಲ್ಲಿ ಮುಖ್ಯವಾಗಿ ಶ್ರೌತ ಸೂತ್ರಗಳು ಮತ್ತು ಸ್ಮಾರತ ಸೂತ್ರಗಳು ಅಂತೇಳಿ ಎರಡು ವಿಧವಾಗಿ ವಿಂಗಡಿಸಬಹುದು ಸೂತ್ರಗಳನ್ನು ಶ್ರೌತ ಸೂತ್ರಗಳು ಅಂತೇಳಿ ಹೇಳಿದರೆ ಮುಖ್ಯವಾಗಿ ಈ ಸೂತ್ರಗಳಲ್ಲಿ ಅದೇ ಪರಂಪರೆ ಸಂಪ್ರದಾಯಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ವಿಧಿವಿಧಾನಗಳು ವೇದೋಕ್ತ ಕರ್ಮಗಳನ್ನು ಮಾಡಲಿಕ್ಕೆ ವಿವಾಹಾದಿ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಎಲ್ಲ ಎಲ್ಲ ಸಂಸ್ಕಾರಗಳನ್ನು ಹಾಗೂ ಎಲ್ಲ ವಿಧಿವಿಧಾನಗಳನ್ನು ಮಾಡತಕ್ಕಂಥ ವೇದೋಕ್ತವಾದಂಥ ಏನೇನಿದೆ ಅದರ ವಿಧಿವಿಧಾನಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತದೆ ಒಂದೊಂದು ಸೂತ್ರಗಳು ಒಂದೊಂದು ವಿಧವಾಗಿ ಹೇಳ್ತದೆ ಸ್ವಲ್ಪ ವ್ಯತ್ಯಾಸ ಇರ್ತದೆ ಒಂದಕ್ಕೂ ಅದರಲ್ಲಿ ಈ ಶ್ರೌತ ಸೂತ್ರಗಳು ಮತ್ತು ಸ್ಮಾರತ ಸೂತ್ರಗಳು ಅಂಥೇಳಿ ಎರಡು ವಿಧವಾಗಿ ಮುಖ್ಯವಾಗಿ ಮಾಡಿದರೆ ಆ ಶ್ರೌತ ಸೂತ್ರಗಳು ಅಂತೇಳಿದರೆ ಶ್ರುತಿ ವೇದ ಪ್ರಧಾನವಾದಂತಹ ಸೂತ್ರಗಳು ವೇದದ ಆಧಾರದಲ್ಲಿ ರಚಿತವಾಗಿರ್ತಕ್ಕಂಥವುಗಳು ಶ್ರೌತ ಸೂತ್ರಗಳು ಸ್ಮಾರತ ಸೂತ್ರಗಳು ಸ್ಮೃತಿ ಅಂದರೆ ಧರ್ಮಶಾಸ್ತ್ರ ಅದರ ಆಧಾರದಲ್ಲಿ ನಿರ್ಮಾಣ ರಚನೆ ಆಗಿರತಕ್ಕಂಥ ಸೂತ್ರಗಳು ಸ್ಮಾರತ ಸೂತ್ರಗಳು ಈ ಶ್ರೌತಸೂತ್ರಗಳಲ್ಲಿ ಮುಖ್ಯವಾಗಿ ನಾವು ಶುಲ್ಬ ಸೂತ್ರಗಳು ಮತ್ತು ಗೃಹ್ಯ ಸೂತ್ರಗಳು ಅಂತೇಳಿ ಎರಡು ವಿಧವಾಗಿ ಕಾಣಬಹುದು ಶುಲ್ಬ ಸೂತ್ರಗಳಲ್ಲಿ ಮ್ಯಾಥ್ಮೆಟಿಕ್ಸ್ ಅಥವಾ ಜ್ಯಾಮೆಟ್ರಿಕ್ಸ್ ಮುಖ್ಯವಾಗಿ ನಮ್ಮ ಈ ರೇಖಾಗಣಿತ ಶಾಸ್ತ್ರ ಏನಿದೆ ಅದಕ್ಕೆ ಮೂಲ ಈ ಶುಲ್ಬ ಸೂತ್ರಗಳು ಶುಲ್ಬ ಸೂತ್ರಗಳಲ್ಲಿ ಮುಖ್ಯವಾಗಿ ನಾವು ವೇದ ವೇದೋಕ್ತ ಕರ್ಮಗಳಿಗೆ ಮಾಡಬೇಕಾದಂಥ ಅಳತೆಗಳ ಬಗ್ಗೆ ಹ್ಞೂ ಲೆಕ್ಕಾಚಾರ ಅಳತೆ ಅದಕ್ಕೆ ಬೇಕಾದಂತಹ ವೇದಿಕೆ ಯಜ್ಞ ವೇದಿಕೆಯನ್ನು ನಿರ್ಮಾಣ ಮಾಡುವಂಥದ್ದು ಹೋಮಕುಂಡ ನಿರ್ಮಾಣ ಅದರ ಎಷ್ಟೆಷ್ಟು ಉದ್ದಾಗಳಿರಬೇಕು ಹ್ಞೂ ಯಾವ ರೀತಿ ಇರಬೇಕು ಅದರ ಕೋನಗಳು ಇತ್ಯಾದಿಗಳ ಬಗ್ಗೆ ಎಲ್ಲ ಶುಲ್ಬ ಸೂತ್ರಗಳು ಹೇಳಿದರೆ ಈ ಇನ್ನೊಂದು ಶೌತ ಸೂತ್ರವಾಗಿರತಕ್ಕಂತಹ ಗೃಹ್ಯ ಸೂತ್ರ ಗೃಹಿ ಸೂತ್ರದಲ್ಲಿ ಮುಖ್ಯವಾಗಿ ಅಂದರೆ ಒಂದು ಗೃಹಸ್ಥ ಜೀವ ಅಥವಾ ಒಂದು ಸಂಸ್ಕಾರ ಆದಿಗಳು ಗೃಹಿ ಅಂದರೆ ಮನೆಗೆ ಸಂಬಂಧಪಟ್ಟಂಥದ್ದು ಗೃಹ ಗೃಹಸ್ಥ ಜೀವನಕ್ಕೆ ಬೇಕಾದಂಥದ್ದು ಎಲ್ಲ ಜನ್ಮದಿಂದ ಹಿಡಿದು ಜನ್ಮಕ್ಕಿಂತಲೂ ಮೊದಲೇ ಇದೆ ಗರ್ಭಾವಸ್ಥೆಯಲ್ಲಿರುವಾಗಲೇ ಸಂಸ್ಕಾರಗಳಿದೆ ಅಲ್ಲಿಂದ ಹಿಡಿದು ಎಲ್ಲಿಯವರೆಗೆ ಸೀಮಂತೋನ್ನಯನ ಅಲ್ಲಿಂದ ಹಿಡಿದು ಕೊನೆ ಇದಕ್ಕೂವರೆಗೆ ಮರಣ ಮರಣೋತ್ತರ ಸಂಸ್ಕಾರಗಳು ಕೂಡ ಇವೆ ಹದಿನಾರು ಸಂಸ್ಕಾರಗಳು ಅಥವಾ ಮೂವತ್ತೆರಡು ಸಂಸ್ಕಾರಗಳು ಅಂತಲೂ ಕೂಡ ಹೇಳ್ಬೋದು ಮುಖ್ಯವಾಗಿ ಷೋಡಶ ಸಂಸ್ಕಾರಗಳು ಎಲ್ಲ ಸೇರಿದರೆ ಮೂವತ್ತೆರಡು ಸಂಸ್ಕಾರಗಳು ಹೀಗೆ ಎಲ್ಲವನ್ನು ಮಾಡಿಸ್ತಕ್ಕಂಥ ಕ್ರಮ ಅದರ ವಿಧಿವಿಧಾನಗಳ ಬಗ್ಗೆ ಗೃಹಿಯ ಸೂತ್ರಗಳಲ್ಲಿ ಹೇಳ್ತದೆ ಶೌತಸೂತ್ರಗಳಲ್ಲಿ ನಾವು ಈಗಾಗಲೇ ನೋಡಿದೆವು ಶೌತಸೂತ್ರ ಶುಲ್ಬ ಸೂತ್ರ ಗೃಹ್ಯ ಸೂತ್ರ ಧರ್ಮಸೂತ್ರ ಅಂತೇಳಿ ಮುಖ್ಯವಾಗಿ ಶೌತಸೂತ್ರ ಒಂದು ಶ್ರುತಿಗೆಯ ಆಧಾರದಲ್ಲಿ ಇರ್ತಕ್ಕಂಥದ್ದು ಅಂದರೆ ವೇದದ ಆಧಾರದಲ್ಲಿ ಇರ್ತಕ್ಕಂಥದ್ದು ಶ್ರೌತಸೂತ್ರ ಮತ್ತು ಶುಲ್ಬ ಸೂತ್ರ ಇನ್ನು ಈ ಗೃಹ್ಯಸೂತ್ರ ಮತ್ತು ಧರ್ಮಸೂತ್ರಗಳು ಸಾಮಾನ್ಯವಾಗಿ ಸ್ಮಾರತ ಸೂತ್ರಗಳು ಅಂತೇಳಿ ಹೇಳ್ತಾರೆ ಸ್ಮೃತಿಯ ಆಧಾರದಲ್ಲಿ ಮನುಸ್ಮೃತಿ ಮೊದಲಾದಂಥ ಧರ್ಮಶಾಸ್ತ್ರಗಳಿದೆಯಲ್ಲ ಅವುಗಳ ಆಧಾರದಲ್ಲಿ ಅದು ಸ್ಮಾರತ ಸೂತ್ರಗಳು ಗೃಹ್ಯಸೂತ್ರ ಮತ್ತು ಧರ್ಮಸೂತ್ರಗಳು ಈಗ ಒಟ್ಟು ನಾಲ್ಕು ಬಗೆಯ ಸೂತ್ರಗಳಿವೆ ಅಂತಿಮವಾಗಿ ಶ್ರೌತಸೂತ್ರ ಶುಲ್ಬ ಸೂತ್ರ ಗೃಹ್ಯ ಸೂತ್ರ ಮತ್ತು ಧರ್ಮಸೂತ್ರ ಅಂತೇಳಿ ಮುಖ್ಯವಾಗಿ ವೇದದ ಆಧಾರದಲ್ಲಿ ಇರತಕ್ಕಂಥವುಗಳು ಶೌತ ಮತ್ತು ಸೂತ್ರಗಳು ಹಾಗಾಗಿ ಅವು ಶೌತ ಸೂತ್ರಗಳು ಹೆಸರ್ಪಡ್ತವೆ ಇನ್ನು ಸ್ಮಾರತ ಸೂತ್ರಗಳು ಅಂದರೆ ಗೃಹ್ಯ ಮತ್ತು ಧರ್ಮಸೂತ್ರಗಳು ಗೃಹ್ಯ ಸೂತ್ರ ಧರ್ಮಸೂತ್ರ ಅದರಲ್ಲಿ ಈಗ ಋಗ್ವೇದಕ್ಕೆ ಹೇಳೋದಿದ್ದರೆ ಆಶ್ರಯನ ಶೌತಸೂತ್ರ ಸಾಂಖ್ಯಾಯನ ಶೌತ ಸೂತ್ರ ಅಂಥೇಳಿ ಇದೆ ಶ್ರೌತಸೂತ್ರಗಳಿವೆ ಯಜುರ್ವೇದಕ್ಕೆ ಹೇಳುವುದ್ರೆ ಅದರಲ್ಲಿ ಕೃಷ್ಣ ಯಜುರ್ವೇದಕ್ಕೆ ಬೌದ್ಧಾಯನ ಶ್ರೌತಸೂತ್ರ ವಾಧುಳ ಶ್ರೌತಸೂತ್ರ ಮಾನವ ಶ್ರೌತಸೂತ್ರ ಭಾರದ್ವಾಜ ಶ್ರೌತಸೂತ್ರ ಆಪಸ್ತಂಭ ಶ್ರೌತಸೂತ್ರ ಹಿರಣ್ಯಕೇಶಿ ಶ್ರೌತಸೂತ್ರ ವಾರಾಹ ಶ್ರೌತಸೂತ್ರ ವೈಖಾನಸ ಶ್ರೌತ ಹೀಗೆ ಬರ್ತದೆ ಕೃಷ್ಣ ಯಜುರ್ವೇದಕ್ಕೆ ಶುಕ್ಲ ಯಜುರ್ವೇದಕ್ಕೆ ಆದರೆ ಕಾತ್ಯಾಯನ ಶ್ರೌತ ಸೂತ್ರ ಅಂತೇಳಿ ಬರ್ತದೆ ಲಾಟ್ಯಾಯನ ದ್ರಾಹ್ಯಾಯನ ಜೈಮಿನೀಯ ಶ್ರೌತಸೂತ್ರಗಳು ಬರ್ತವೆ ಅಥರ್ವ ವೇದಕ್ಕೆ ವೈತಾನ ಶ್ರೌತಸೂತ್ರ ಅಂತೇಳಿ ಬರ್ತದೆ ಇದು ಶ್ರೌತಸೂತ್ರ ಇನ್ನು ಶುಲ್ ಶುಲ್ಬ ಸೂತ್ರಗಳು ಅಂದರೆ ಈ ಜ್ಯಾಮಿತಿ ರೇಖಾ ಗಣಿತದ ಮೂಲ ಪರಿಕಲ್ಪನೆ ಹೇಳಿರ್ತಕ್ಕಂಥ ಶುಲ್ಭಸೂತ್ರಗಳು ಮುಖ್ಯವಾಗಿ ಅದು ಹೋಮ ಯಜ್ಞ ನಿರ್ಮಾಣಕ್ಕೆ ಬೇಕಾಗುವಂಥದ್ದು ಹಾಗಾಗಿ ಅದು ಋಗ್ವೇದ ಸಾಮವೇದ ಮತ್ತು ಅಥವಾ ವೇದಗಳಲ್ಲಿ ಹೆಚ್ಚಾಗಿ ಕಂಡುಬರುವುದಿಲ್ಲ ಯಜುರ್ವೇದದಲ್ಲಿ ಮುಖ್ಯವಾಗಿ ಕೃಷ್ಣ ಯಜುರ್ವೇದದಲ್ಲಿ ಬೌಧಾಯನ ಶುಲ್ಭಸೂತ್ರ ಮಾನವ ಶುಲ್ಭಸೂತ್ರ ಆಪಸ್ತಂಭ ಶುಲ್ಬ ಸೂತ್ರ ಅಂಥೇಳಿ ಕಾಣ್ತದೆ ಶುಕ್ಲ ಯಜುರ್ವೇದದಲ್ಲಿ ಅಂದರೆ ಯಜುರ್ವೇದದಲ್ಲಿ ಎರಡಿದೆ ಕೃಷ್ಣ ಶುಕ್ಲ ಅಂಥೇಳಿ ಶುಕ್ಲ ಯಜುರ್ವೇದದಲ್ಲಿ ಕಾತ್ಯಾಯನ ಶುಲ್ಭಸೂತ್ರಗಳು ಕಂಡು ಬರ್ತವೆ ಅದು ಶುಕ್ಲ ಮತ್ತು ಕೃಷ್ಣ ಅಂತ ಹೇಳಿದರೆ ಸಾಮಾನ್ಯವಾಗಿ ಕೃಷ್ಣ ಯಜುರ್ವೇದ ಅಂದರೆ ಕೃಷ್ಣ ದ್ವೈಪಾಯನದಿಂದ ಅವರ ಪರಂಪರೆಯದ್ದು ಶುಕ್ಲ ಯಜುರ್ವೇದ ಅಂತ ಹೇಳಿದರೆ ಅಲ್ಲಿ ಕೃಷ್ಣ ದೇವಪಾಯನ ಶಿಷ್ಯರು ನಾಲ್ಕು ಜನ ಇದ್ದರು ನಾಲ್ಕು ವೇದಗಳನ್ನು ಕೃಷ್ಣ ದೇವಪಾಯನರು ಅಂದರೆ ವೇದವನ್ನು ವಿಭಾಗಿಸಿ ನಾಲ್ಕಾಗಿ ಮಾಡಿ ಪೈಲನಿಗೆ ಋಗ್ವೇದವನ್ನು ಆಮೇಲೆ ವೈಶಂಪಾಯನರಿಗೆ ಯಜುರ್ವೇದವನ್ನು ಜೈಮಿನಿ ಮಹರ್ಷಿಗಳಿಗೆ ಸಾಮುವೇದವನ್ನು ಸುಮಂತು ಮಹರ್ಷಿಗಳಿಗೆ ಅಥರ್ವೇದವನ್ನು ಕೊಟ್ಟರು ಉಪದೇಶ ಮಾಡಿದರು ಒಂದೊಂದು ಪರಂಪರೆ ಅಂದರೆ ಕಲಿಯುಗಕ್ಕಾಗುವಾಗ ಇದು ಸಾಧ್ಯ ಇಲ್ಲ ಸಮಗ್ರ ವೇದವನ್ನು ಒಬ್ಬ ವ್ಯಕ್ತಿಗೆ ಅಂಥೇಳಿ ಅಧ್ಯಯನ ಮಾಡಲಿಕ್ಕೆ ನೆನಪಿಟ್ಕೊಳ್ಳಲಿಕ್ಕೆ ಹಾಗಾಗಿ ಈ ಒಂದೊಂದಾದರೂ ಬೇರೆ ಬೇರೆಯಾಗಿ ಉಳ್ ಉಳ್ಕೊಳ್ಳಿ ಅಂಥೇಳಿ ಲೋಕದಲ್ಲಿ ಈಗ ಅದೊಂದು ಪರಂಪರೆ ಅದರಲ್ಲಿ ವೈಶಂಪಾಯನ ಯಜುರ್ವೇದ ಈ ವೈಶಂಪಾಯನ ಶಿಷ್ಯರಾಗಿರ್ತಕ್ಕಂಥ ಯಾಜ್ಞವರ್ಕ್ಯರು ಯಾವುದೋ ಒಂದು ತಾತ್ವಿಕ ಭಿನ್ನಾಭಿಪ್ರಾಯ ಬಂದು ಅಲ್ಲಿ ಗುರು ಶಿಷ್ಯರಿಗೆ ಭೇದ ಉಂಟಾಗಿ ವೈಶಂಪಾಯಂದರು ಕೋಪದಿಂದ ತಾನು ಕಲಿಸತಕ್ಕಂಥ ಎಲ್ಲ ವಿದ್ಯೆಯನ್ನು ವಮನ ಮಾಡು ನನಗೆ ಹಿಂದಿರುಗಿಸು ಅಂತೇಳಿ ಹೇಳ್ತಾರೆ ಆಗ ಈ ಯಾಜ್ಞವರ್ಗಿಯರು ಕೂಡ ಮಹಾ ಅವರು ಅದನ್ನು ವಮನ ಮಾಡ್ತಾರೆ ವಾಂತಿ ಮಾಡ್ತಾರೆ ಆವಾಗ ಅದನ್ನು ಅಂದರೆ ಅವರು ತ್ಯಜಿಸ್ತಾರೆ ಅದನ್ನು ಅದನ್ನು ತಿ ತೈತ್ತಿರಿಯ ಒಂದು ಶಾಖೆ ಆಗ್ತದೆ ಅಂದರೆ ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಆ ವಮನ ವಮನವನ್ನು ಬಾಕಿ ಶಿಷ್ಯರುಗಳು ಅದನ್ನು ಸ್ವೀಕಾರ ಮಾಡಿದರು ಅಂತೇಳಿ ಹೇಳ್ತಾರೆ ಅಥವಾ ಇನ್ನೊಂದು ತಿತ್ತೀರಿ ಅಂತಕ್ಕಂಥ ಮಹರ್ಷಿ ಅದನ್ನು ಸ್ವೀಕಾರ ಮಾಡಿ ಅದು ತೈತಿರಿಯ ಅಂಥೇಳಿ ಆಯಿತು ಅಂಥೇಳಿ ಹಾಗೂ ಕೂಡ ಹೇಳ್ತಾರೆ ಇದು ಒಂದು ಪರಂಪರೆ ತೈತಿರಿಯ ಶಾಖೆ ಕೃಷ್ಣ ಯಜುರ್ವೇದ ಅಂತೇಳಿ ಅದು ಈಗ ಹೆಚ್ಚಾಗಿ ಪ್ರಸಿದ್ಧವಾಯಿತು ಅಂದರೆ ವೈಶಂಪಾಯನರ ಪರಂಪರೆ ಅದು ಅಂದರೆ ಕೃಷ್ಣ ದೇವಪಾಯನರಿಂದ ಕೊಟ್ಟಿರತಕ್ಕಂಥದ್ದು ಹಾಗೆ ಕೃಷ್ಣ ಯಜುರ್ವೇದ ಅಥವಾ ಕಪ್ಪು ಅಂದರೆ ವಮನ ವಾಂತಿ ಹಾಗಾಗಿ ಅದು ಕೃಷ್ಣ ಯಜುರ್ವೇದ ಅಂತೇಳಿ ಅನ್ನಿಸ್ಕೊಳ್ಪು ಅನ್ನಿಸಲ್ಪಟ್ಟಿತ್ತು ಹಾಗೆ ಕೃಷ್ಣ ಪಕ್ಷದ ಚತುರ್ದಶಿಯಂದೇ ಶುರು ಮಾಡುವಂಥದ್ದು ಅಲ್ಲಿ ಯಾವುದು ಕರ್ಮಗಳು ವೇದಾಧ್ಯಯನಾದಿ ಕರ್ಮಗಳು ಅಂಥೇಳಿ ಹಾಗೆ ಅದರಲ್ಲಿ ಗೋದೋಹನ ಅಂದರೆ ಹಸುವನ್ನು ಹಾಲು ಕರೆಯುವಂಥ ಒಂದು ಕರ್ಮ ಇತ್ಯಾದಿಗಳು ಅಲ್ಲಿ ಚತುರ್ದಶಿಯಿಂದ ಕೃಷ್ಣ ಪಕ್ಷದ ಹಾಗಾಗಿ ಕೃಷ್ಣ ಯಜುರ್ವೇದ ಹಾಗೂ ಹೇಳ್ತಾರೆ ಬೇರೆ ಬೇರೆ ಹಾಗೆ ಬ್ರಾಹ್ಮಣ ಸಂಹಿತೆಗಳು ಸಂಹಿತೆ ಬ್ರಾಹ್ಮಣಗಳು ಇದರಲ್ಲಿ ಒಟ್ಟಾಗಿ ಮಿಶ್ರವಾಗಿರ್ತಕ್ಕ ಕಾರಣ ಬೇರೆ ಬೇರೆಯಾಗಿ ಇಲ್ಲದ ಕಾರಣ ಇದು ಮಿಶ್ರವಾಗಿರುವ ಕಾರಣ ಕೃಷ್ಣ ಯಜುರ್ವೇದ ಸು ಕೃಷ್ಣ ಸಂಕೀರ್ಣ ಅಂತೇಳಿ ಅರ್ಥ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾದ ವ್ಯಕ್ತಿತ್ವ ಕೃಷ್ಣನದ್ದು ಹಾಗಾಗಿ ಇಲ್ಲಿ ಕೃಷ್ಣ ಯಜುರ್ವೇದ ಇನ್ನು ಶುಕ್ಲ ಯಜುರ್ವೇದ ಅಂತೇಳಿ ಹೇಳಿದರೆ ಅದು ಶುದ್ಧವಾದದ್ದು ಅಂದರೆ ಸಂಹಿತೆ ಪ್ರತ್ಯೇಕವಾಗಿದೆ ಅದು ಆಮೇಲೆ ಈ ಯಾಜ್ಞವಲ್ಕರು ತಪಸ್ಸು ಮಾಡಿ ಸೂರ್ಯನಿಂದ ವಾಜಿ ರೂಪದಿಂದ ಸೂರ್ಯನ ಉಪದೇಶ ಮಾಡಿದ್ದು ಅಶ್ವರೂಪದಿಂದ ಯಾರಿಗೆ ಈ ಯಾಜ್ಞವಲ್ಕ್ಯರಿಗೆ ಹಾಗಾಗಿ ಅದು ಯಾಜ್ಞವಲ್ಕ್ಯ ಸಂಹಿತೆ ಅಥವಾ ವಾಜಸ್ನೇಹಿ ಸಂಹಿತೆ ಅಥವಾ ಶುಕ್ಲಯಜುರ್ವೇದ ಅಂತೇಳಿ ಆಯಿತು ಅದು ಶುಕ್ಲಯಜುರ್ವೇದ ಅದರಲ್ಲಿ ಸಂಹಿತೆ ಪೂರ್ತಿ ಪ್ರತ್ಯೇಕವಾಗಿದೆ ಬ್ರಾಹ್ಮಣ ಮಂತ್ರಗಳು ಪ್ರತ್ಯೇಕವಾಗಿ ಇದೆ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅಂತೇಳಿ ನಾಲ್ಕು ಭಾಗಗಳು ಪ್ರತಿಯೊಂದು ವೇದದಲ್ಲಿ ಕೂಡ ಸಂಹಿತೆ ಮತ್ತು ಬ್ರಾಹ್ಮಣ ಇವುಗಳಿಗೆ ವೇದ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಸಂಯಿತ ಬ್ರಾಹ್ಮಣಗಳಿಗೆ ವೇದ ನಾಮಧೇಯಂ ಅಂತೇಳಿ ಉಳಿದವುಗಳು ಆರಣ್ಯಕ ಉಪನಿಷತ್ತು ಅದನ್ನು ಉಪನಿಷತ್ತು ಅಂತೇಳಿ ಪ್ರಧಾನವಾಗಿ ಹೇಳ್ತಕ್ಕಂಥದ್ದು ವೇದ ಉಪನಿಷತ್ತುಗಳು ಅಂದರೆ ಹಾಗೆ ಈ ಸಂಹಿತೆಯಲ್ಲಿ ಮೂಲ ಮಂತ್ರಗಳಿದೆ ಬ್ರಾಹ್ಮಣದಲ್ಲಿ ಅವುಗಳ ಮೊದಲ ಭಾಷೆ ಇದೆ ವೇದದ ವಿಧಿವಿಧಾನಗಳು ವಿಧಿ ನಿಷೇಧಗಳು ವಿಧಿವಾಕ್ಯಗಳು ಅರ್ಥವಾದಗಳು ಬೇರೆ ಬೇರೆ ಅದರ ವಿಸ್ತಾರ ವೇದದ ಅದು ಬ್ರಾಹ್ಮಣ ಭಾಗದಲ್ಲಿ ಇದೆ ಅದರ ವಿನಿಯೋಗ ಎಲ್ಲಿ ಮಾಡಬಹುದು ಎಂಬುದ್ರ ಬಗ್ಗೆ ಸಂಕ್ಷಿಪ್ತವಾಗಿರಲ್ಲಿ ಇದೆ ಇವೆರಡು ಮಿಶ್ರವಾಗಿದ್ದರೆ ಅದು ಕೃಷ್ಣ ಯಜುರ್ವೇದ ಆಯಿತು ಬೇರೆ ಬೇರೆ ಇದ್ದದ್ದು ಶುಕ್ಲಯಜುರ್ವೇದ ಶುಕ್ಲ ಅಂದರೆ ಬಿಳಿ ಸೂರ್ಯನಿಂದ ಪಡ್ಕೊಂಡು ಶುಭ್ರವಾಗಿರತಕ್ಕಂಥದ್ದು ಪ್ರಕಾಶಮಯವಾದ್ದು ಅಂತೇಳಿ ಹಾಗೂ ಕೂಡ ಹೇಳ್ತಾರೆ ಹಾಗೆ ಶುಕ್ಲ ಯಜುರ್ ಅಂದರೆ ಶುಕ್ಲ ಪಕ್ಷದ ಪಾಡ್ಯದಿಂದಲೇ ಶುರು ಮಾಡುವಂಥದ್ದು ಅದರಲ್ಲಿ ವೇದಾಧ್ಯಯನ ಎನ್ನುವುದರಿಂದಾಗಿ ಅದು ಶುಕ್ಲಯಜುರ್ವೇದ ಹಾಗೂ ಕೂಡ ಹೇಳ್ತಾರೆ ಹೀಗೆ ಬೇರೆ ಬೇರೆ ಈಗ ನಾವು ಸೂತ್ರಗಳ ಬಗ್ಗೆ ಹೇಳುವಾಗ ಈಗಾಗಲೇ ನಾವು ಶೌತ ಸೂತ್ರಗಳು ಸುಲ್ಭ ಸೂತ್ರಗಳು ಹೇಳಿಯಾಯಿತು ಇನ್ನು ಗೃಹ್ಯ ಸೂತ್ರಗಳು ಅದು ಕೂಡ ಹಾಗೆ ಆಶ್ವಲಯನ ಋಗ್ವೇದಕ್ಕೆ ಆಶ್ವಲಯನ ಕೌಶೀತಕ್ಕಿ ಕೌಶೀತಕಿ ಗೃಹ್ಯ ಸೂತ್ರ ಸಾಮಾನ್ಯ ಭಾಸ್ಕಲಶಾ ಭಾಸ್ಕಲಶಾಖ ಶಾಖೆಗೆ ಬರ್ತದೆ ಆಮೇಲೆ ಸಾಂಖ್ಯಾಯನ ಗೃಹ್ಯ ಸೂತ್ರ ಅಂತೇಳಿ ಹೀಗೆ ಋಗ್ವೇದದಲ್ಲಿ ಗೃಹ್ಯ ಸೂತ್ರಗಳು ಆಮೇಲೆ ಸಾಮುವೇದದಲ್ಲಿ ಗೋಭಿಲ ಖಾದಿರ ಅಥವಾ ದ್ರಾಹ್ಯಾಯಣ ಜೈಮಿನೀಯ ಕೌತುಮ ಅಂತೇಳಿ ಗೃಹಸೂತ್ರಗಳು ಬರ್ತದೆ ಕೃಷ್ಣ ಯಜುರ್ವೇದಕ್ಕೆ ಬೌದ್ಧಾಯನ ಗೃಹಸೂತ್ರ ಹಿರಣ್ಯಕೇಶಿ ಆಮೇಲೆ ಸತ್ಯಷಾಢ ಅಂತಲೂ ಹೇಳ್ತಾರೆ ಮಾನವ ಭಾರದ್ವಾಜ ಆಪಸ್ತಂಭ ಅಗ್ನಿವೇಶ್ಯ ವೈಖಾನಸ ಕಾಟಕ ಗೃಹಸೂತ್ರಗಳು ಅಥವಾ ಲೌಕ ಲೌಗಾಕ್ಷಿ ಅಂತಲೂ ಹೇಳ್ತಾರೆ ಲೌಗಾಕ್ಷಿ ಗ್ರೀಷ್ಯಸೂತ್ರ ವಾರಾಹ ವಾಧುಲ ಕಪಿಷ್ಠಲ ಕಪಿಷ್ಠಲ ಕಠ ಕಪಿಷ್ಠಲ ಕಠ ಗ್ರೀಷ್ಯಸೂತ್ರ ಹೀಗೆ ಇವೆಷ್ಟು ಕೃಷ್ಣ ಯಜುರ್ವೇದಕ್ಕೆ ಬರತಕ್ಕಂಥ ಗೃಹ್ಯಸೂತ್ರಗಳು ಶುಕ್ಲ ಯಜುರ್ವೇದ ಪರಂಪರೆಯಲ್ಲಿ ಪಾರಸ್ಕರ ಮತ್ತು ಕಾತ್ಯಾಯನ ಗ್ರೀಷ್ಯಸೂತ್ರಗಳು ಅಥರ್ವ ವೇದದಲ್ಲಿ ಕೌಶಿಕ ಗ್ರೀಷ್ಯಸೂತ್ರ ಅಂತೇಳಿ ಇನ್ನು ನಾವು ನೋಡ್ತಕ್ಕಂಥದ್ದು ಧರ್ಮಸೂತ್ರ ಗ್ರೀಷ್ಯಸೂತ್ರ ಅಂದರೆ ಈಗಾಗಲೇ ಹೇಳಿದವು ಸಂಸ್ಕಾರಗಳು ಅಂಥೇಳಿ ಅದನ್ನು ಹೇಳ್ತಕ್ಕಂಥವುಗಳು ಗ್ರಹ್ಯ ಗೃಹಸ್ಥಾಶ್ರಮದಲ್ಲಿ ಮಾಡ್ತಕ್ಕಂಥದ್ದೆಲ್ಲ ಅದಲ್ಲಿ ಬರ್ತದೆ ಅದಕ್ಕೆ ಹಾಗೆ ಸೂತ್ರಗಳು ಇದು ಮುಖ್ಯವಾಗಿ ಜೀವನದ ಆಚಾರ ವಿಚಾರಗಳು ಯಾವ ರೀತಿ ಇರಬೇಕು ಎಂಬಂತಹದ್ದು ಧರ್ಮ ಆಚರಣೆ ಎಲ್ಲ ಹಬ್ಬ ವ್ರತಾದಿಗಳು ಆಚರಣೆ ಹಾಗೂ ನಿತ್ಯ ಜೀವನದ ಇದರ ಬಗ್ಗೆ ಆಚರಣೆಗಳು ನಿತ್ಯ ಕರ್ಮಗಳು ಮುಂತಾದವುಗಳ ಬಗ್ಗೆ ಧರ್ಮಸೂತ್ರಗಳು ಹೇಳ್ತವೆ ಋಗ್ವೇದಕ್ಕೆ ವಾಸಿಷ್ಠ ಧರ್ಮಸೂತ್ರ ಇದ್ದರೆ ಸಾಮವೇದಕ್ಕೆ ಗೌತಮ ಧರ್ಮಸೂತ್ರ ಹಾಗೆ ಕೃಷ್ಣಯಜುರ್ವೇದಕ್ಕೆ ಬೌದ್ಧಾಯನ ಮತ್ತು ಅಪಸ್ತಂಭ ಧರ್ಮಸೂತ್ರಗಳು ಶುಕ್ಲಯುರ್ವೇದಕ್ಕೆ ವಿಷ್ಣು ಧರ್ಮಸೂತ್ರ ಅದುರ್ವೇದಕ್ಕೆ ಕಾಣುವುದಿಲ್ಲ ಧರ್ಮಸೂತ್ರ ಹಾಗೆ ಇದು ಸೂತ್ರಗಳ ಬಗ್ಗೆ ಪರಿಕಲ್ಪನೆ ಈಗ ಇಂತಹ ಸೂತ್ರಗಳು ಆಯಾಯ ಪರಂಪರೆಯ ಸೂತ್ರಗಳ ಬಗ್ಗೆ ಇಲ್ಲಿ ಹೇಳಿದ್ದು ಯಾವುದು ಸೂತ್ರೋಕ್ತ ವಿಧಿನ ಸ್ನಾತ್ವ ಅಂತ ಹೇಳಿ ವೈದಿಕ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವುದು ಪಾರ್ಥಿವಲಿಂಗವನ್ನು ಅರ್ಚನೆ ಮಾಡುವಾಗ ಸೂಕ್ತ ಇಂಥ ಆಯ ಅವರವರ ಯಾವ ಗೃಹ್ಯ ಸೂತ್ರದಲ್ಲಿ ಹೇಳಿರತಕ್ಕಂಥ ವಿಧಿಯಂತೆ ಸ್ನಾನ ಮಾಡಿ ಸಂಧ್ಯಾಂಕೃತ್ವ ಯಥಾವಿಧಿ ಯಥಾವಿಧಿಯಾಗಿ ಆಯ ಸೂತ್ರ ಉತ್ತವಾದ ವಿಧಿಯಿಂದ ಸಂಧ್ಯಾ ವಂದನೆಯನ್ನು ಮಾಡಿ ಬ್ರಹ್ಮಯಜ್ಞ ವಿಧಾಯಾದವು ಮೊದಲಿಗೆ ಬ್ರಹ್ಮಯಜ್ಞವನ್ನು ಮಾಡಿ ತತರ್ಪಣಮಾಚರೇತ್ ಬಳಿಕ ತರ್ಪಣವನ್ನು ಮಾಡಬೇಕು ತರ್ಪಣ ಅಂತೇಳಿ ಪಿತೃತರ್ಪಣ ದೇವತರ್ಪಣ ಋಷಿತರ್ಪಣ ಅಂಥೇಳಿ ಬರ್ತದೆ ದೇವತರ್ಪಣ ಋಷಿತರ್ಪಣ ಮತ್ತು ಪಿತೃತರ್ಪಣ ತರ್ಪಣ ಕೊಡುವಂಥದ್ದು ನಿತ್ಯಕರ್ಮಗಳು ಇವೆಲ್ಲ ನೈತಿಕಂ ಸಕಲಂ ಕರ್ಮ ವಿಧಾಯ ಅನಂತರಂ ಪುಮಾಂ ನಿತ್ಯ ಕರ್ಮಗಳನ್ನೆಲ್ಲ ಈ ರೀತಿಯಾದಂಥದ್ದನ್ನು ಆಚರಿಸಿ ಬ್ರಹ್ಮಯಜ್ಞದಲ್ಲಿ ಅದೆಲ್ಲ ಬರ್ತದೆ ಸಂಧ್ಯಾವಂದನೇ ನಿತ್ಯ ಕರ್ಮ ಇದು ತರ್ಪಣಗಳು ಎಲ್ಲ ಬರ್ತದೆ ಬ್ರಹ್ಮಯಜ್ಞ ಅಂದರೆ ಇನ್ನೊಂದು ವೇದಾಧ್ಯಯನ ಅಂತಲೂ ಹೇಳ್ತಾರೆ ಅಂದರೆ ಸ್ವಾಧ್ಯಾಯ ನಿತ್ಯವು ಮಾಡಬೇಕಾದಂಥದ್ದು ಸ್ವಲ್ಪವಾದರೂ ವೇದಾಧ್ಯಯನ ಮಾಡಬೇಕು ಸ್ವಾಧ್ಯಾಯ ಸ್ವಾಧ್ಯಯಾನ್ನ ಪ್ರಮದಿತವ್ಯಂ ಅದರಿಂದ ತಪ್ಪಬಾರದು ನಿತ್ಯವು ಅದನ್ನು ತಪ್ಪಿಸಬಾರ್ದು ಲೋಪ ಆಗಬಾರ್ದು ಅಂತೇಳಿ ಉಪನಿಷತ್ತು ತೈತಿ ಉಪನಿಷತ್ತು ಹಾಗೆ ನೈತಿಕಂ ಸಕಲಂ ಕರ್ಮ ವಿಧಾಯ ಅನಂತರಂಪುಮಾನ್ ಶಿವಸ್ಮರಣ ಪೂರ್ವ ಹಿ ಭಸ್ಮ ರುದ್ರಾಕ್ಷ ಧಾರಕ ನಿತ್ಯ ಕರ್ಮಗಳನ್ನು ನಂತರ ಶಿವನನ್ನು ಸ್ಮರಿಸುತ್ತಾ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿಕೊಂಡು ವೇದೋಕ್ತ ವಿಧಿನ ಸಮ್ಯಕ್ ಸಂಪೂರ್ಣ ಫಲ ಸಿದ್ಧಯೇ ವೇದೋಕ್ತವಾದ ವಿಧಿಯಂತೆ ಪೂಜೆಯೇ ಪರಯ ಭಕ್ತಿಯ ಪಾರ್ಥಿವಂ ಲಿಂಗತ್ತಮ ಭಕ್ತಿಯಿಂದ ಪರ ಪರಮ ಭಕ್ತಿಯಿಂದ ಪಾರ್ಥಿವಲಿಂಗವನ್ನು ಪೂಜಿಸಬೇಕು ಹಾಗೆ ಮಾಡಿದರೆ ಸಂಪೂರ್ಣ ಫಲವು ಪ್ರಾಪ್ತಿಯಾಗ್ತದೆ ಲಭಿಸ್ತದೆ ಸಿದ್ಧಿಸ್ತದೆ ನದಿ ತೀರೆ ತಡಾಗೇ ಚ ಪರ್ವತೆ ಕಾನನೆ ಅಿಚ ಶಿವಾಲಯ ಶುಚೌ ದೇಶ ಪಾರ್ಥಿವಾರ್ಚ ವಿಧೀಯತೆ ಈ ಪಾರ್ಥಿವ ಲಿಂಗದ ಅರ್ಚನೆಯಲ್ಲಿ ಮಾಡಬೇಕು ನದಿ ತೀರದಲ್ಲಿ ನದಿಯ ದಡದಲ್ಲಿ ಅಥವಾ ಸರೋವರದ ಬದಿಯಲ್ಲಿ ತಟಾಕ ಅಥವಾ ಪರ್ವತ ಬೆಟ್ಟ ಅದರಲ್ಲಿ ಅಥವಾ ಕಾನನೇ ಪಿಚ ಶಾಂತವಾದಂತಹ ಅರಣ್ಯ ನಿರ್ಜನವಾದಂತ ಅರಣ್ಯದಲ್ಲಿ ಶಿವಾಲಯ ಶಿವನ ದೇವಸ್ಥಾನದಲ್ಲಿ ಇತ್ಯಾದಿಗಳಲ್ಲಿ ಶಿವದೇವಾಲಯದಲ್ಲಿ ಶುಚೌ ಇಂತಾ ಇಂತಹ ಶುದ್ಧವಾದಂಥ ಇವುಗಳಲ್ಲಿ ಶುದ್ಧವಾದ ಪ್ರದೇಶದಲ್ಲಿ ಪಾರ್ಥಿವಲಿಂಗವನ್ನು ಅರ್ಚನೆ ಮಾಡಬೇಕು ಪಾರ್ಥಿವಾರ್ಚ ವಿಧೀಯತೆ ವಿಧಿಸಲ್ಪಟ್ಟಿದೆ ಶುದ್ಧ ಪ್ರದೇಶ ಸಂಭೂತ ಮೃದಮಾಹೃತ್ಯ ಯತ್ನತ ಶಿವಲಿಂಗ ಪ್ರಕಲ್ಪೇತ ಸಾವಧಾನತೆಯ ಶುದ್ಧವಾದ ಪ್ರದೇಶದಲ್ಲಿನ ಅಲ್ಲಿ ಉಂಟಾದಂತಹ ಇರತಕ್ಕಂಥ ಮೃದ ಮೃ ಮಣ್ಣನ್ನು ಆಹೃತ್ಯ ಪ್ರಯತ್ನಪಟ್ಟು ಸಂಗ್ರಹ ಮಾಡಿ ಯತ್ನತ ಪ್ರಯತ್ನ ಮಾಡಿ ಸಂಗ್ರಹಿಸಿ ಶಿವಲಿಂಗಂ ಪ್ರಕಲ್ಪೇತ ಸಾವಧಾನತೆಯ ಬ್ರಾಹ್ಮಣರು ಅದರಿಂದ ಶಿವಲಿಂಗವನ್ನು ಸಾವಧಾನವಾಗಿ ರಚಿಸಬೇಕು ಎಲೇ ಬ್ರಾಹ್ಮಣ ಉತ್ತಮರೇ ಅಂತೇಳಿ ಹೇಳಿರ್ತಕ್ಕಂಥದ್ದು ಯಾರಿಗೆ ಶೌಣಕಾದಿಗಳಿಗೆ ಸೂತ ಪುರಾಣಿಕರು ವಿಪ್ರೇ ಗೌರ ಸ್ಮೃತ ಶೋಣ ಪೀತವರ್ಣಕ ವೈಶ್ಯೇ ಕೃಷ್ಣ ಪಾದಜಾತೆ ಅಥವಾ ಯತ್ರವಾ ಭವೇತ್ ಬ್ರಾಹ್ಮಣನು ಬಿಳಿಯ ಮಣ್ಣನ್ನು ತರಬೇಕು ಕ್ಷತ್ರಿಯ ಕೆಂಪು ವರ್ಣದ ಮಣ್ಣನ್ನು ತರಬೇಕು ವೈಶ್ಯನ ಹಳದಿ ಮಣ್ಣನ್ನು ತರಬೇಕು ಸಂಗ್ರಹಿಸಬೇಕು ಶೂದ್ರನು ಕಪ್ಪು ಮಣ್ಣನ್ನು ಸಂಗ್ರಹಿಸಬೇಕು ಅಥವಾ ಯಾವುದು ಅನುಕೂಲವಾಗಿ ಸಿಗ್ತದೋ ಆ ಮಣ್ಣನ್ನು ತರಬೋದು ಅದು ಯಾಕೆ ಪ್ರತ್ಯ ಪ್ರತ್ಯೇಕ ಮಾಡಿದ್ದಾರೆ ಅದೊಂದು ಪ್ರತ್ಯೇಕತೆ ಇರಲಿ ಅವರವರ ಒಂದು ವೈಶಿಷ್ಟ್ಯ ಇರಲಿ ಅಂತೇಳಿ ಅಷ್ಟೇ ಹೊರತು ಬೇರೆ ಯಾವುದೇ ಭೇದಭಾವಕ್ಕಲ್ಲ ಅಲ್ಲಿ ಅವರವರ ಇದಕ್ಕೆ ಸರಿಯಾಗಿ ಅವರವರ ಗುಣ ವರ್ಣ ಆಶ್ ಸರಿಯಾಗಿ ಕರ್ಮ ಇತ್ಯಾದಿಗಳು ಗುಣಕರ್ಮ ವಿಭಾಗಶಃ ಅಂತೇಳಿ ವರ್ಣಗಳು ಅದಕ್ಕೆ ಸರಿಯಾಗಿ ಬ್ರಾಹ್ಮಣನು ಶಾಂತಿಪ್ರಿಯ ಬಿಳಿಯ ಮಣ್ಣು ಕ್ಷತ್ರಿಯನು ಕೆಂಪು ರಕ್ತ ವರ್ಣ ಅಂದರೆ ರಕ್ತವರ್ಣ ಅಂದರೆ ಯುದ್ಧಪ್ರಿಯ ಮನಕರ್ಮ ವೈಶ್ಯನು ಹಳದಿ ಮಣ್ಣು ಪೀತವರ್ಣ ಅವನು ಸಾಮಾನ್ಯವಾಗಿ ಸಂಗ್ರಹಣೆ ಮಾಡುವಂಥದ್ದು ಹಣ ಸಂಗ್ರಹ ಇತ್ಯಾದಿಗಳನ್ನು ಚಿನ್ನ ಹಳದಿ ಮಣ್ಣು ಆಮೇಲೆ ಶೂದ್ರನು ಕಪ್ಪು ಮಣ್ಣನ್ನು ತರಬೇಕು ಅಂದರೆ ಸಾಮಾನ್ಯವಾಗಿ ತಮೋ ಗುಣ ಹೆಚ್ಚಾಗಿ ಇರ್ತದೆ ಅಂತೇಳಿ ಶೂದ್ರ ವರ್ಣ ಇರತಕ್ಕಂಥ ಅಂದರೆ ಅವರು ಹೆಚ್ಚು ಕಠಿಣ ಶಾರೀರಿಕ ದುಡಿಮೆಯನ್ನು ಮಾಡಲು ಸಮರ್ಥರಾಗಿರ್ತಕ್ಕಂಥವರು ಹಾಗಾಗಿ ಅಲ್ಲಿ ಆ ಗುಣ ಶ್ರೇಷ್ಠವಾಗಿ ಅವರಿಗೆ ಹೆಚ್ಚಾಗಿ ಇರ್ತದೆ ಇರಬೇಕಾಗ್ತದೆ ಹಾಗೆ ಇದು ಪ್ರಕೃತಿಯಲ್ಲಿ ಸಹಜವಾಗಿ ಇರತಕ್ಕಂಥದ್ದು ಯಾವುದೇ ಭೇದಭಾವದ ದೃಷ್ಟಿಯಿಂದ ಅಲ್ಲ ಅಥವಾ ಶ್ರೇಷ್ಠ ಕನಿಷ್ಠ ಎಂಬ ಅರ್ಥದಲ್ಲಿ ಕೂಡ ತಿಳಿಯಬಾರದು ಪ್ರಕೃತಿಯ ನಾಲ್ಕು ಈಗ ಹೇಗೆ ಬೆಟ್ಟ ಶ್ರೇಷ್ಠ ಅಥವಾ ತಗ್ಗು ಕನಿಷ್ಠ ಅಂತ ನಾವು ಹೇಳುವುದಿಲ್ಲ ಪ್ರಕೃತಿಯಲ್ಲಿ ಎರಡೂ ಕೂಡ ಪ್ರಕೃತಿಯ ಭಾಗಗಳೇ ನದಿಯೂ ಇದೆ ಮರು ಮರುಭೂಮಿಯೂ ಇದೆ ಎಲ್ಲ ಒಂದೊಂದು ವೈಚಿತ್ರ ಪ್ರಕೃತಿಯ ವೈವಿಧ್ಯ ಅದೆಲ್ಲ ಇದ್ದರೆ ಮಾತ್ರ ಪೂರ್ತಿಯಾಗುವಂಥದ್ದು ಸೃಷ್ಟಿ ಹಾಗೆ ಇದು ಕೂಡ ಹಾಗೆ ಹೇಳ್ತಾರೆ ಇಲ್ಲಿ ಬಿಳಿ ಕೆಂಪು ಹಳದಿ ಮತ್ತು ಕಪ್ಪು ಬಣ್ಣದ ಮಣ್ಣು ಇದ್ದರೆ ಇಲ್ಲದಿದ್ದರೆ ಸಿಕ್ಕಿದಂಥದ್ದು ಯಾವುದು ಅದು ಸಂಗೃಹ್ಯ ಮೃತ್ಕಾ ಲಿಂಗ ನಿರ್ಮಾಣಾರ್ಥ ಪ್ರಯತ್ನತಃ ಅತೀವ ಶುಭ ದೇಶಪೇಚ್ಛ ಮೃದ್ ಶುಭಾಂ ಹಾಗೆ ಸಂಗ್ರಹ ಮಾಡಿ ಪ್ರಯತ್ನದಿಂದ ಮಣ್ಣನ್ನು ಸಂಗ್ರಹ ಮಾಡಿ ಆ ಮಣ್ಣನ್ನು ಶುದ್ಧವಾದ ಪ್ರದೇಶದಲ್ಲಿ ಶುಭವಾದ ಪ್ರದೇಶದಲ್ಲಿ ಇರಿಸಬೇಕು ಸಂಶೋಧ್ಯ ಜಲೇನಾಕೃತ್ಯ ಶನೈಶ್ ಶನೈ ವಿಧೀಯೇತ ಶುಭಂ ಲಿಂಗ್ ಪಾರ್ಥಿವರ್ಗತ ವೇದೋಕ್ತವಿಧಿಯಂತೆ ಆ ಪಾರ್ಥಿವಲಿಂಗವನ್ನು ನಿರ್ಮಿಸಬೇಕು ಹೇಗೆ ಮಾ ಮಣ್ಣನ್ನು ಮೊದಲು ಜಲದಿಂದ ಶೋಧಿಸಿ ನೀರಿನ ತೊಳೆದು ಮೆಲ್ಲ ಮೆಲ್ಲಗೆ ನೀರಿನೇ ತೊಳೆಯೋದಂದ್ರೆ ಹೇಗೆ ಒಂದು ಶೋಧನೆ ಮಾಡುವಂಥ ಬಟ್ಟೆಯಲ್ಲಿ ಆ ಮಣ್ಣನ್ನು ಹಾಕಿ ಅದಕ್ಕೆ ಅಡಿಯಲ್ಲಿ ಒಂದು ಪಾತ್ರೆ ಇಟ್ಟು ಮೇಲಿನಿಂದ ನೀರಿನಲ್ಲಿ ಅದನ್ನು ಶೋಧನೆ ಮಾಡಿ ತೊಳೆದು ಕರಗಿಸಿ ಆವಾಗ ಒಳ್ಳೆಯ ಮಣ್ಣು ಕೆಳಗಡೆ ಸಣ್ಣ ಕಣಗು ಮಣ್ಣಿನದು ಅದರಲ್ಲಿ ಬಟ್ಟೆಯಲ್ಲಿ ಹಾದು ಬರ್ತದೆ ಕೆಳಕ್ಕೆ ನೀರು ಹೂಡಬ ಬರ್ತದೆ ಆಮೇಲೆ ಆ ನೀರನ್ನು ಪ್ರತ್ಯೇಕಿಸಿದಾಗ ಅಲ್ಲಿ ಉಡಿತಕ್ಕಂಥ ಮಣ್ಣೇನಿದೆ ಆವೆ ಮಣ್ಣಿನ ನೈಸಾಗಿ ಬಹಳ ಮೃದುವಾಗಿರ್ತಕ್ಕಂಥ ಮಣ್ಣಿದೆ ಅದು ಆ ರೀತಿ ಜಲದಿಂದ ಶೋಧಿಸಿ ಮೆಲ್ಲ ಮೆಲ್ಲಗೆ ಉಂಡೆಯನ್ನು ಕಟ್ಟಿ ಶನೈ ಶನೈ ಪಿಂಡೀಕೃತ್ಯ ಶನಿ ಶನೈಶ್ಚರ ಅಂತೇಳಿ ನಿಜವಾಗಿ ಶನೀಶ್ವರ ಅಂತ ಹೇಳ್ಬೋದು ಶನಿ ಅಂದರೆ ಮಂದಗತಿ ಅವನ ಚಲನೆ ಶನಿಗೃಹದ್ದು ಚಲನ ನಿಧಾನ ಹಾಗಾಗಿ ಶನಿ ಅಂತೇಳಿ ಹೆಸರು ಬಂದದ್ದು ಶನೈ ಶನೈ ಗಚ್ಚತಿ ಇಲ್ಲಿ ಚರತಿ ಇದೆ ಶನೈಶ್ಚರ ಹ್ಞೂ ಹಾಗಾಗಿ ಶನೈಶ್ಚರ ಅಂತೇಳಿ ಹೇಳತಕ್ಕಂಥದ್ದು ಶನಿಗೆ ಸಂಸ್ಕೃತದಲ್ಲಿ ಒಂದು ಶಬ್ದ ಹಾಗೆ ಶನೀಶ್ವರ ಅಂತ ಕೂಡ ಹೇಳಬೋದು ಶನೈಶ್ವರ ಅಂತ ಹೇಳಬಾರ್ದು ಶನೈಶ್ವರ ಅಲ್ಲ ಶನೈಶ್ಚರ ಚಲಿಸುವಂಥವ್ರು ಅಥವಾ ಶನೀಶ್ವರ ಹೀಗೆ ಕೆಲವೆಲ್ಲ ಶಬ್ದದ ಉದಾಹರಣೆಗೆ ಬ್ರಹ್ಮಕಲಶ ಕಾರ್ಯಕ್ರಮ ಅಂತೇಳಿ ಬ್ರಹ್ಮಕಲಶಾಭಿಷೇಕ ಅಲ್ಲಿ ಅಭಿಷೇಕ ಮಾಡ್ತಕ್ಕಂಥದ್ದು ಪ್ರಧಾನವಾದ ಕಲಶ ಬ್ರಹ್ಮಕಲಶ ಅದರಿಂದ ಅಭಿಷೇಕ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಬ್ರಹ್ಮಕಲಶಾಭಿಷೇಕೋತ್ಸವ ಅಥವಾ ಬ್ರಹ್ಮಕಲಶಾಭಿಷೇಕ ಮಹೋತ್ಸವ ಅಂಥೇಳಿ ಅದನ್ನು ಪ್ರಯೋಗ ಮಾಡುವಂಥದ್ದು ನಾವು ಪ್ರಾಜ್ಞರು ಹೇಳ್ತಕ್ಕಂಥದ್ದು ಹೇಳಿದ್ದನ್ನು ಕೇಳ್ತೇವೆ ವಿಧಿಯೇತ ಶುಭಂ ಲಿಂಗಂ ಹೀಗೆ ವಿಶುಭವಾದ ಲಿಂಗವನ್ನು ನಾವು ಅಲ್ಲಿ ನಿರ್ಮಾಣ ಮಾಡಬೇಕು ತತಃ ಸಂಪೂಜೆಯೇದ್ ಭಕ್ತಿಯ ಭುಕ್ತಿ ಮುಕ್ತಿ ಫಲ ಆಪ್ತೇ ಅನಂತರ ಪೂಜಿಸಬೇಕು ಭಕ್ತಿಯಿಂದ ಭುಕ್ತಿ ಮುಕ್ತಿಗಳ ಫಲವನ್ನು ಪಡೀಲಿಕ್ಕೆ ತತ್ ಅಹಂ ವಚ್ಮಿ ತೃಣುಧ್ವಂ ಸವಿಧಾನತಃ ಆಪು ಆಪ್ ಬಳಿಕ ಪೂಜಾ ಪ್ರಕಾರವನ್ನು ವಿಧಿವತ್ತಾಗಿರ್ತೇನೆ ಶ್ರದ್ಧೆಯಿಂದ ಕೇಳಿ ನಮಃ ಶಿವಾಯ ಮಂತ್ರೇಣಾಚನ ದ್ರವ್ಯಂಚ ಪ್ರೋಕ್ಷಯೇತ್ ಪೂಜಾ ಸಾಮಗ್ರಿಗಳು ಅರ್ಚನಾ ದ್ರವ್ಯಗಳನ್ನು ನಮಃಶಿವಾಯ ಎನ್ನತಕ್ಕಂಥ ಮಂತ್ರದಿಂದ ಪ್ರೋಕ್ಷಣೆ ಮಾಡಬೇಕು ಆ ಮಂತ್ರವನ್ನು ಹೇಳುತ್ತಾ ನೀರು ತಳಿಬೇಕು ಅದರ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಪೂಜಾ ಸಾಮಗ್ರಿಗಳ ಮೇಲೆ ನಮಃಶಿವಾಯ ಅಂಥೇಳಿ ಭೂರಸೀತಿ ಚ ಮಂತ್ರೇಣ ಕ್ಷೇತ್ರಸಿದ್ಧಿಂ ಪ್ರಕಾರ ಏತ್ ನೋಡಿ ನಮಃ ಶಿವಾಯ ಚ ಅಂತೇಳಿ ಬರ್ತದೆ ತೈತ್ರಿಯ ಸಂಹಿತೆಯಲ್ಲಿ ರುದ್ರ ಸಮೀ ರುದ್ರ ರುದ್ರಾಧ್ಯಾಯದಲ್ಲಿ ರುದ್ರಪ್ರಶ್ನದಲ್ಲಿ ಬರ್ತದೆ ನಾಲ್ಕನೇ ತೈತ್ರಿಯ ಸಮಿತಿಯ ನಾಲ್ಕನೆಯ ಕಾಂಡ ಚತುರ್ಥ ಕಾಂಡದಲ್ಲಿ ಐದನೇ ಪ್ರಶ್ನೆ ಹ್ಞೂ ಅಥವಾ ಐದನೇ ಪ್ರಪಾಠಕದಲ್ಲಿ ಅದು ಬರ್ತದೆ ನಮ್ಮ ಶಿವಾಯಚ ಶಿವತರಾಯಚ ಅಂಥೇಳಿ ಹ್ಞೂ ಹಾಗಾಗಿ ಅದು ವೇದ ವೇದದಲ್ಲಿ ಬಂದಿರತಕ್ಕಂತಹ ಪಂಚಾಕ್ಷರಿ ಮಂತ್ರ ವೇದ ಸಮಿತಿಯಲ್ಲಿ ಮೂಲವಾಗಿ ಆಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದಲ್ಲ ಭೂರಸಿ ಭೂರಸಿ ಭೂಮಿ ರಸಿ ಅಂತೇಳಿ ತೈತ್ರಿಯ ಸಮಿತಿಯಲ್ಲಿ ಪುನಃ ಬರ್ತದೆ ಅಂತಹ ಮಂತ್ರಗಳಿಂದ ಕ್ಷೇತ್ರ ಸಿದ್ಧಿಯನ್ನು ಮಾಡಬೇಕು ಭೂಮಿಗೆ ನೀರು ಪ್ರೋಕ್ಷಣೆ ಮಾಡ್ತಾ ಆಪೋ ಅಸ್ಮಾನ್ ಮಂತ್ರೇಣ ಜಲ ಸಂಸ್ಕಾರ ಆಚರೇತ್ ಆಪೋ ಅಸ್ಮಾನ್ ಮಾತರ ಶುಧನ್ ಶುಂಧಂತೂ ಅಂತೇಳಿ ತೈತ್ರಿಯ ಸಮಿತಿಯಲ್ಲಿ ಬರ್ತದೆ ನಿಮ್ಮ ಮಂತ್ರದಿಂದ ಜಲಶುದ್ಧಿಯನ್ನು ಮಾಡಬೇಕು ನಮಸ್ತೆ ರುದ್ರಮಂತ್ರೇಣ ಘಾಟಿಕಾ ಬಂಧ ಮುಚ್ಯತೆ ನಮಸ್ತೆ ರುದ್ರ ಎನ್ನತಕ್ಕಂಥ ಆ ಮಂತ್ರದಿಂದ ಇರ ಸಮಿತೆ ಅದೇ ರುದ್ರ ಸಮಿತಿಯ ಮೊದಲನೇ ಮಂತ್ರ ಅದು ರುದ್ರ ಸು ರುದ್ರ ಪ್ರಶ್ನ ಅಥವಾ ರುದ್ರಾಧ್ಯಾಯ ಅಥವಾ ರುದ್ರಪ್ರಪಾಠಕದ ಮೊದಲನೆಯ ಮಂತ್ರವೇ ನಮಸ್ತೆ ರುದ್ರಮನ್ಯವ ಉತೋತ ಇಶವೇ ನಮಃ ಅಂತೇಳಿ ಬರ್ತದೆ ಅದು ಆ ಮಂತ್ರದಿಂದ ಘಾಟಿಕಾ ಬಂಧವನ್ನು ಮಾಡಬೇಕು ಅಂತ ಹೇಳ್ತಾರೆ ಶಂಭವಾ ಮಂತ್ರೇಣ ಕ್ಷೇತ್ರಶುಧಿ ಪ್ರಕಾರ ನಮಃ ಶಂಭವ ಅಂದರೆ ನಮಃ ಶಂಭವೇ ಚ ಮಯೋಭೇಚ ಅಂತೇಳಿ ವರ್ತದೆ ತಿಳಿಯ ಸಮಿತಿಯಲ್ಲಿ ಆ ಮಂತ್ರದಿಂದ ಆ ಸ್ಥಳದ ಶುದ್ಧಿಯನ್ನು ಕ್ಷೇತ್ರ ಶುದ್ಧಿಯನ್ನು ಪಂಚಾಮೃತಗಳಿಗೆ ಪ್ರೋಕ್ಷಣೆಯನ್ನು ಕೂಡ ಮಾಡಬೇಕು ನಮಃಪೂರ್ವೇ ಕುರ್ಯಾತ್ ಪಂಚಾಮೃತಾ ಪ್ರೋಕ್ಷಣ ಅಂದರೆ ಶಂಭವಾಯಿತ ನಮಃಪೂರ್ವೇಣ ನಮಃ ಶಂಭವಾಯ ಅಂಥೇಳಿ ಹ್ಞೂ ಆ ಮಂತ್ರದ ಮೂಲಕವಾಗಿ ಸ್ಥಳ ಶುದ್ಧಿಯನ್ನು ಮತ್ತು ಪಂಚಾಮೃತಗಳಿಗೆ ಶುದ್ಧಿಯನ್ನು ಪ್ರೋಕ್ಷಣೆಯನ್ನು ಮಾಡ್ತಾರೆ ಪಂಚಾಮೃತ ಸಾಹಿತ್ಯ ಅಲ್ಲಿ ತಂದಿರ್ತಾರೆ ಪಂಚ ಪೂಜೆಗೆ ತಂದಿಟ್ಟಿರ್ತಾರೆ ಪೂಜಾ ಪಂಚಾಮೃತ ಸಾಹಿತ್ಯ ಅಂಥೇಳಿ ಅಂದರೆ ಗೋಕ್ಷೀರ ಎಲ್ಲ ಗೋವಿನದ್ದು ಸಾಮಾನ್ಯವಾಗಿ ಕೆಲವು ಪಂಚಗವ್ಯ ಅಂದರೆ ಪೂರ್ತಿ ಐದು ಗೋವಿನಿಂದ ಇದರಲ್ಲಿ ಈಗ ಗೋಕ್ಷೀರ ಅಂದರೆ ಗೋವಿನ ಹಾಲು ಆಮೇಲೆ ತುಪ್ಪ ಗೋಘತ ಆಮೇಲೆ ಗೋದಧಿ ಮೊಸರು ಆಮೇಲೆ ಸಕ್ಕರೆ ಮತ್ತು ಜೇನು ಇದೆರಡು ಬೇರೆ ಗೋ ಉತ್ಪನ್ನ ಅಲ್ಲ ಅಲ್ಲದಿರುವಂಥದ್ದು ಹಾಗೆ ಅದು ಐದು ಸೇರಿದರೆ ಪಂಚಾಮೃತ ಅಂತೇಳಿ ಹೇಳ್ತೇವೆ ಪಂಚಾಮೃತ ಪಂಚಗವ್ಯ ಅಂತೇಳಿದ್ರೇನು ಐದು ಕೂಡ ಗೋವಿನಂತೆ ಪಂಚಗವ್ಯ ಇದು ಶುದ್ಧಿಗೆ ಹೇಳಿದಂಥದ್ದು ಪಂಚಗವ್ಯ ಈಗ ಮೊದಲು ಯಾವುದೇ ಒಂದು ಕರ್ಮ ಒಂದು ಒಂದು ತಂಬಿಲ ಮಾಡಬೇಕಿದ್ರೆ ಅಥವಾ ಒಂದು ಯಾವನ್ನು ಹೋಮ ಮಾಡಬೇಕಿದ್ರೆ ಯಾವುದೇ ಒಂದು ವೈದಿಕ ಸಂಸ್ಕಾರ ಮೊದಲಿಗೆ ಗೋ ಇದು ಪಂಚಗವ್ಯವನ್ನು ಪ್ರಾಶನ ಮಾಡುವಂಥದ್ದು ಶರೀರ ಶುದ್ಧಿ ಮನಃಶುದ್ಧಿ ಇತ್ಯಾದಿಗಳನ್ನು ಮಾಡ್ತದೆ ಅಂಥೇಳಿ ಬಾಹ್ಯ ಶುದ್ಧಿ ಅಂತರಂಗ ಶುದ್ಧಿ ಅಲ್ಲ ಪಂಚಗವ್ಯದಿಂದ ಅದರಲ್ಲಿ ಐದು ಗೋ ಉತ್ಪನ್ನಗಳು ಗೋ ಗೋಮಯ ಅಂದರೆ ಗೋವಿನ ಸೆಗಣಿ ಆಮೇಲೆ ಗೋಮೂತ್ರ ಆಮೇಲೆ ಪಂಚಗವ್ಯದಲ್ಲಿ ಗೋ ಗೋದಧಿ ಗೋಧಧಿ ಗೋ ಕ್ಷೀರ ಹೀಗೆಲ್ಲ ಗೋವಿನಿಂದ ಗೋವಿನ ಪಂಚಗವ್ಯ ಅಂತೇಳಿ ಹೇಳ್ತೇವೆ ಗೋವಿನ ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ಹೀಗೆ ಅದು ಪಂಚಗವಿ ಇಲ್ಲಿ ಪಂಚಾಮೃತವಾದ ಬಗ್ಗೆ ಹೇಳ್ತಾ ಇದ್ದಾರೆ ಪಂಚಾಮೃತವನ್ನು ಪ್ರೋಕ್ಷಣೆ ಮಾಡಬೇಕು ನಮಃ ಶಂಭವಾಯ ಅಂತೇಳಿ ಹೇಳಿ ಅದ ಸ್ಥಳ ಶುದ್ಧಿಯನ್ನು ಕೂಡ ಮಾಡಬೇಕು ನೀಲಗ್ರೀವಾ ಮಂತ್ರೇಣ ನಮಃ ಪೂರ್ವೇಣ ಭಕ್ತಿಮಾನ್ ಅಂದರೆ ನಮೋ ನೀಲಗ್ರೀವಾಯ ಅಂತೇಳಿ ಬರ್ತದೆ ನಮ ನೀಲಗ್ರೀವಾಯ ನಮಃ ನಮೋ ನೀಲಗ್ರೀವಾಮ್ಮ ಮಂತ್ರದಿಂದ ಭಕ್ತಿಯಿಂದ ಚರೆತ್ ಶಂಕರಲಿಂಗಸ ಪ್ರತಿಷ್ಠಾಪನ ಉತ್ತಮ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ನಮೋ ನೀಲಗ್ರೀವಾ ಚ ಅಂತೇಳಿ ಬರ್ತದೆ ನಿಲಗ್ರೀವಾಯ ಅಂತ ರುದ್ರದಲ್ಲೇ ಬರ್ತದೆ ರುದ್ರಮಂತ್ರದಲ್ಲಿ ಭಕ್ತಿತೇತತ್ತೇ ರುದ್ರಾ ಎೇತಿ ಚ ಮಂತ್ರತ ಆಸನ ರಮಣೀಯ ವೈ ದದ್ಯಾೈದಿಕಗಕೃತ್ ಆ ಬಳಿಕ ಎದ್ರಾಯ ಎಂಬ ಮಂತ್ರದಿಂದ ಎತ್ತೇ ರುದ್ರಾಯ ನಿನಗೆ ರುದ್ರನಾಥ ನಿನಗೆ ಇದು ಎಂಬುದಾಗಿ ಈ ಮಂತ್ರದಿಂದ ಮನೋಹರವಾದ ಆಸನವನ್ನು ಆಸನ ರಮಣೀಯ ರಮಣೀಯವಾದಂತಹ ಮನೋಹರವಾದ ಆಸನವನ್ನು ಭಕ್ತಿಯಿಂದ ವೈದಿಕ ಶಿವಭಕ್ತನು ಸಮರ್ಪಣೆ ಮಾಡಬೇಕು ರುದ್ರನಿಗೆ ದದ್ಯಾತ್ ವೈದಿಕ ಮಾರ್ಗ ಮಾನೋ ಮಹಾಂತಮಿತಿ ಚ ಮಂತ್ರೇಣಾವತ್ ನೋಡಿ ಆಸನ ಹ್ಞೂ ಆಮೇಲೆ ವಾಯನಮ ಎಂಬುದರಿಂದ ಪ್ರತಿಷ್ಠೆ ಅದಾದಮೇಲೆ ಆಸನ ಅದಾದಮೇಲೆ ಆವಾಹನ ಅಂತ ಹೇಳ್ತಾರೆ ಹ್ಞೂ ಮಾನೋ ಮಹಾಂತ ಮಂತ್ರೇಣ ಆವಾಹನಂಚರೇದು ಯಾತೆ ರುದ್ರೇತಿ ಮಂತ್ರೇಣ ಸಂಚರೇದುಪವೇಶನ ಮಾನೋ ಮಹಾಂತ ಮುತಮಾನರ್ಭಕಂ ಮಾನೌಕ್ಷಂತ ಮುತಮಾನಿ ತಂ ಅಂತೇಳಿ ಬರ್ತದೆ ರುದ್ರಮಂತ್ರದಲ್ಲಿ ಈ ಮಂತ್ರದಿಂದ ಶಿವನನ್ನು ಆವಾಹನ ಮಾಡಬೇಕು ಅದಾದಮೇಲೆ ಯಾತೆ ರುದ್ರಶಿವಾತನೂರಘೋರಾಪಕಾಶಿನಿ ಅಂತೇಳಿ ಕೂಡ ಇದೆ ಆ ಯಾತೆ ರುದ್ರಮಂತ್ರದಿಂದ ಉಪದೇಶ ಅಂದರೆ ಕೂತ್ಕೊಳಿಸುವಂಥದ್ದು ಉಪ್ಪ ಅಂದರೆ ಸಮೀಪ ದೇಶ ಅಂದರೆ ಇರುವಿಕೆ ಪ್ರದೇಶ ಸಮೀಪದಲ್ಲಿ ಕೂತ್ಕೊಳಿಸುವಂಥದ್ದು ಶಿವನನ್ನು ಆವಾಹನ ಮಾಡಿ ಕೂತ್ಕೊಳಿಸುವಂಥ ಮಂತ್ರ ಅದಾದಮೇಲೆ ಸಂಚರೇದು ಉಪವೇಶನ ನಡೆಸಬೇಕು ಅಂತ ಉಪವೇಶನ ಮಂತ್ರೇಣ ಯಾಮಿಷ್ ಇಾಸ ಕುರಿಯ ಅಚ್ಛಿವಚ ಅಧ್ಯವೋಚದಿತಿ ಪ್ರೇಮಾಧಿ ವಾಸ ಮನುಮಾಚರೇತ್ ಯಾಮಿಷುಂ ಗಿರಿಶಂತಹಸ್ತೆ ಬಿಭರ್ಷಸ್ತವೇ ಅಂತೇಳಿ ಬರ್ತದೆ ಈ ಮಂತ್ರದಿಂದ ಶಿವನಿಗೆ ನ್ಯಾಸವನ್ನು ಮಾಡಬೇಕು ಆಮೇಲೆ ಅಧ್ಯವೋಚದಧಿ ವಕ್ತ ಪ್ರಥಮೋ ದೈವ್ಯೋಭಿಷಕ್ ಎಂಬ ಮಂತ್ರದಿಂದ ಅಧಿವಾಸವನ್ನು ಭಕ್ತಿಯಿಂದ ಆಚರಿಸಬೇಕು ಮನು ನಾಸೋ ಾಸರ್ಪತಿ ಚಾಚರೇದು ಅಸೌಜೀವ ಎನ್ನುತಕ್ಕಂಥ ಮಂತ್ರದಿಂದ ದೇವತಾನಾಸವನ್ನು ಮಾಡಬೇಕು ಅಸೌ ಯೋ ಬಸರ್ಪತಿ ನೀಲಗ್ರೀವೋ ವಿಲೋಹಿ ಅಸೌ ಯೋ ಬಸರ್ಪತಿ ನೀಲಗ್ರೀವೋ ವಿಲೋಹಿ ಎಂಬ ಮಂತ್ರ ರುದ್ರದಲ್ಲಿ ಬರ್ತದೆ ಅದರಿಂದ ಉಪಸರ್ಪಣ ಬಂದು ಸೇರುವಿಕೆಯನ್ನು ಆಚರಿಸಬೇಕು ಯಾರ್ದು ಶಿವನ ರುದ್ರನ ಹಸವು ಯಹ ಅವಸರ್ಪತಿ ಏನದರಿಂದ ಉಪಸರ್ಪಣ ಸಮೀಪ ಅವಸರ್ಪಣ ದೂರ ಹೋಗುವಂಥದ್ದು ಉಪಸರ್ಪಣ ಹತ್ತಿರ ಬರುವಂಥದ್ದು ನಮೋಸ್ತು ನೀಲಗ್ರೀವಾತಿ ಪಾದ್ಯಂ ಮನು ನಾಹರೆತ್ ಅರ್ಘ್ಯಂಚ ರುದ್ರಗಾಯಿತ ಆಚಮನ ನಮೋಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾ ಮೇಡುಷೇ ಅಂತೇಳುವ ಮಂತ್ರ ಬರ್ತದೆ ಅದರಲ್ಲೇ ಈ ಮಂತ್ರದಿಂದ ಪಾದ್ಯವನ್ನು ಕಾಲಿಗೆ ನೀರು ಕೊಡುವಂಥದ್ದು ರುದ್ರ ಪಾಧ್ಯ ಆಮೇಲೆ ಅರ್ಘ್ಯಂಚ ರುದ್ರಗಾಯತ್ರಿ ಆಚಮನ ತ್ರ್ಯಂಬಕೇಣು ಓಂ ತತ್ಪುರುಷಾ ವಿಮೇ ಮಹಾದೇವಾಯ ಧೀಮಹೀ ತನ್ನೋ ರುದ್ರಃ ಪ್ರಚೋದರ್ಘ್ಯಂ ಸಮರ್ಪೆಯ ಅಂಥೇಳಿ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು ಆಮೇಲೆ ತ್್ಯಂಬಕೇ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರು ಕಮಿವನ್ ಮೃತ್ಯೋರ್ಮುಕ್ಷೀಯ ಮಾಮತ ಎಂಬಂತಹ ತ್್ಯಂಭಕ ಮಂತ್ರದಿಂದ ಆಚಮನವನ್ನು ಸಮರ್ಪಿಸಬೇಕು ಇತಿ ಆಚಮನ ಸಮ ಆಚಮನೀಯ ಸಮರ್ಪೆಯಮಿ ಅಂತೇಳಿ ಶಿವನಿಗೆ ಸಮರ್ಪಣೆ ಮಾಡಬೇಕು ಪಯ್ ಪೃಥಿವ್ಯಾತಿ ಚ ಪಯಸಾ ಸ್ನಾನ ಆಚರೇತ್ ಮಂತ್ರೇಣ ದಿ ಸ್ನಾನಂಚ ಕಾರ ಪಯ್ ಪೃಥಿವ್ಯಾಂ ಅಂತಹ ಮಂತ್ರದಿಂದ ಕ್ಷೀರಸ್ನಾನವನ್ನು ಮಾಡುವಂಥದ್ದು ಆಮೇಲೆ ಯಾರಿಗೆ ಶಿವನಿಗೆ ರುದ್ರನಿಗೆ ಶಿವಲಿಂಗಕ್ಕೆ ದಿ ಕ್ರಾವಣ್ಣೇತಿ ಮಂತ್ರೇಣ ದಧಿ ಸ್ನಾನ ಕಾರ್ಯುತ್ ಅಧಿಕ್ರಾವುಣೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರರ್ಪಣ ಆಯೋಗಿಷತ್ ಎಂಬ ಮಂತ್ರದಿಂದ ದಧಿ ಸ್ನಾನ ಮೊಸರಿನಿಂದ ಸ್ನಾನವನ್ನು ಮಾಡಿಸುವಂಥದ್ದು ಅದೇ ಪಂಚಾಮೃತ ಸ್ನಾನ ಅಂತೇಳಿ ಬರ್ತದೆ ನೋಡಿ ಈಗ ಹಾಲಿನಿಂದ ಆಯಿತು ಆಮೇಲೆ ಮೊಸರಿನಿಂದ ಪಂಚಾಮೃತ ಅಭಿಷೇಕ ಅಂತ ಹೇಳ್ತೇವೆ ನೋಡಿ ಈ ಪಂಚಾಮೃತ ಅಭಿಷೇಕ ಇದೆ ಈಗ ದೇವಸ್ಥಾನಗಳಲ್ಲೆಲ್ಲ ಸೇವೆ ಇರ್ತದೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಅಂತ ಹಾಗೆಯೇ ಮುಂದೆ ಘತ ಘತೆ ಸ್ನಾನ ಖಲ ಘೃತ ಘೃತ ಯಾವೇತಿ ಮಂತ್ರತ ಮಧುವಾತ ಮಧುನಕ್ತ ಮಧುವಾನ್ನ ಇತ್ರಿಚ ಅಂದರೆ ಘೃತ ಘೃತಯೋನೆ ಪಿಬ ಪ್ರಯಜ್ಞ ಪತಿ ಎಂಬ ಮಂತ್ರದಿಂದ ಘೃತಸ್ನವನ್ನು ತುಪ್ಪದಿಂದ ಸ್ನಾನವನ್ನು ಮಾಡಿಸುವಂಥದ್ದು ಆಮೇಲೆ ಮಧುವಾತ ಋತಾಯ ಮಧುಕ್ಷರಂತೆ ಸಿಂಧವ ಮಾಧ್ವೀರ್ನಃಷಧೀ ಮಧುರಕ್ತ ಮುತೋಷಸಿ ಮಧುಮತ್ಪಾಥಿವೂರ ಮಧು ದ್ಯೌರಸ್ತು ನ ಪಿತ್ತ ಮಧು ಮಾನ್ನೋ ವನಸ್ಪತಿ ಮಾಸ್ತು ಸೂರ್ಯ ಮಾಧ್ವೀರ್ಗವೋ ಭವಂತು ನ ಎಂಬಂತಹ ಮಂತ್ರದಿಂದ ಒಂದು ಶಾಂತಿ ಮಧು ವಾತ ಋತಾಯತೆ ಮಧು ಕ್ಷರಂತಿ ಸಿಂಧವ ಮಧು ವಾತ ಋತಾಯತೆ ನಮಗೆ ಹಿತವಾಗಿ ಬೀಸಲಿ ವಾತಾದ್ರ ಗಾಳಿ ಮಧು ಕ್ಷರಂತಿ ನದಿಗಳು ನಮಗೆ ಪೂರಕವಾಗಿ ನಮಗೆ ತೊಂದರೆ ಆಗದ ರೀತಿಯಲ್ಲಿ ಹರಿಯಲಿ ಸಿಂಧುಗಳು ನದಿಗಳು ಎಲ್ಲವೂ ಹಿತವಾಗಿ ಇರಲಿ ನಮಗೆ ಅಂಥೇಳಿ ಮಧುನಕ್ತಮ್ ರಾತ್ರಿಯೂ ನಮಗೆ ಹಿತವಾಗಿರಲಿ ಮಧುಮಾನ್ನೋ ವನಸ್ಪತಿ ವನಸ್ಪತಿಹಿ. ವನಸ್ಪತಿಗಳು ಕೂಡ ಗಿಡ ಮರಗಳೆಲ್ಲವೂ ಕೂಡ ನಮಗೆ ಹಿತವಾಗಿರಲಿ ಎಂಬಂತಹ ಈ ಮಂತ್ರ ಮೂರು ಮಂತ್ರಗಳಿಂದ ಮಧುಸ್ನಾನ ಇತಿ ಮಧುಸ್ನಾನಮ ಸಮಿ ಅಂತೇಳಿ ಇದು ಪಂಚಾಮೃತ ಸ್ನಾನ ಇದರಲ್ಲಿ ಹಾಲು ಮೊಸರು ತುಪ್ಪ ಮತ್ತು ಜೇನು ಇದರಲ್ಲಿ ಒಂದು ಬಿಟ್ಟಿದ್ದಾರೆ ಶರ್ಕರಾ ಸ್ನಾನ ಒಂದು ಶಕರಿಂದ ಶರ್ಕರಸ್ತ ಶರ್ಕರ ಕುಮಂತ್ರ ಬೇರೆ ಇದೆ ಹೀಗೆ ಪಂಚಾಮೃತಸ್ನ ಮಧುಖಂಡಪನ ಪ್ರೋಕ್ತೀ ಪಂಚಾತ ಸ್ಮೃತ ಅಥವಾ ಪಾಧ್ಯಮಂತ್ರೇಣ ಸ್ನಾ ಪಂಚಮೃತೆ ಮಾನಸ್ತೋಕೆ ಇ ಪ್ರೇಮಾ ಮಂತ್ರೇಣ ಕಟಿಬಂಧನ ನಮೋ ಧ್ಷವೆ ಉತ್ತರೀಯಂಚ ದಾಪೇತ್ ಹೀಗೆ ಇದು ಪಂಚಾಮೃತ ಸ್ನಾನ ಅದಾದಮೇಲೆ ನಮೋಸ್ತುನೀಯವಾಯ ಎಂಬ ಪಾದ್ಯಮಂತ್ರದಿಂದ ಪಂಚಾಮೃತ ಸ್ನಾನವನ್ನು ಮಾಡಿಸಬೇಕು ಪುನಃ ಇದನ್ನೆಲ್ಲ ಸೇರಿಸಿ ಪಂಚಾಮೃತ ಸ್ನಾನ ಈಗ ಒಂದೊಂದಾಗಿ ಮಾಡಿದ್ದು ಈ ಗೋಕ್ಷೀರ ಗೋಧಧಿ ಗೋಘೃತ ಮಧು ಶರ್ಕರಗಳನ್ನು ಸೇರಿಸಿ ಮಾಡತಕ್ಕಂಥದ್ದು ಪಂಚಾಮೃತ ಸ್ನಾನ ಒಂದಿಗ್ ಒಂದು ಕಂಚಿನ ಪಾತ್ರೆಯಲ್ಲಿ ಸೇರಿಸಿ ಅವನ್ನೆಲ್ಲ ಆಮೇಲೆ ಅದನ್ನೇ ಪಂಚಾಮೃತ ನೈವೇದ್ಯ ಅಂತೇಳಿ ಅದರಲ್ಲೇ ಸ್ವಲ್ಪ ಭಾಗವನ್ನು ಇಟ್ಟುಕೊಂಡು ಮಾಡಲಿಕ್ಕಿದೆ ದೇವರಿಗೆ ಆಮೇಲೆ ಇದನ್ನು ತೀರ್ಥಕ್ಕೆ ಅದನ್ನೇ ಕೊಡುವಂಥದ್ದು ಪಂಚಾಮೃತವನ್ನು ಪೂಜೆ ಆದಮೇಲೆ ಮಾನಸ್ತೋಕೆ ಇ ಪ್ರೇಮಾ ಮಂತ್ರೇಣ ಕಟಿಬಂಧನ ನಮೋ ಧಷ್ಟವೆ ಇವತ್ತರೀಯಾ ಪೇತ್ ಓಂ ಮಾನಸ್ತೋಕೇತನ ಜೈ ಮಾನ ಆಯುಷಿ ಮಾನೋ ಗೋ ಶುಮಾನೋ ಅಶ್ವೇಷುರೀರಿಷ ವೀರಾನ್ ಮಾನೋ ಹವಿಷ್ಮಂತೋ ನಮಸ ವಿಧೇಮತೇ ಎನ್ನುವಂಥ ಮಂತ್ರದಿಂದ ವಸ್ತ್ರ ಧರಿಸಲಿಕ್ಕೆ ವಸ್ತ್ರವನ್ನು ಕೊಡಬೇಕು ಧರಿಸುವಂಥ ವಸ್ತ್ರ ಅದಾದ ನಮೋ ದುಷ್ಣವೆ ಎಂಬ ಮಂತ್ರದಿಂದ ಹೊದೆಯುವಂತಹ ವಸ್ತ್ರ ಹ್ಞೂ ಅಂದರೆ ಉತ್ತರೀಯ ಧರಿಸುವಂಥದ್ದು ಕೆಳಗಡೆಗೆ ಸೊಂಟದಿಂದ ಕೆಳಗೆ ಧರಿಸುವಂಥದ್ದು ಇದನ್ನ ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು ಉತ್ತರಿ ಎಂಚ ದಾಪೇ ನಮೋದುಷ್ಣವಿ ಅನ್ನತಕ್ಕಂಥ ಮಂತ್ರದಲ್ಲಿ ನಮೋದು ಚಾಮ ಯೋಭವೇಚ ಅಂತ ಬರ್ತದೆ ರುದ್ರದಲ್ಲಿ ಹೀಗೆ ಒಂದೊಂದು ಮಂತ್ರಗಳಿಗೂ ಒಂದೊಂದು ಕರ್ಮವನ್ನು ಈ ವೇದೋಕ್ತವಾಗಿ ವೈದಿಕ ಒಂದು ಅರ್ಚನೆಯನ್ನು ಮಾಡುವಾಗ ಹೇಳ್ತಾರೆ ಇನ್ನು ಮುಂದಿನದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಹರೇರಾಮ ಶಿವಾರ್ಪಣ ಓಂ ತತ್ಸದ್